ಅಪ್ರಸಿದ್ಧ ಕವಿತ್ವ ಎರಡು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಪಂಡಿತರೆನಿಸಿಕೊಂಡವರಿಗೆ ಸಬ್ ಶಬ್ದ ಸಂಪತ್ತು ಯಥೇಷ್ಟವಾಗಿತ್ತು ಆ ಸಂಪತ್ತಿನ ವಿನಿಯೋಗಕ್ಕೆ ವಸ್ತುವು ವಿಶೇಷವಾಗಿರಲಿಲ್ಲ ಮುಳಬಾಗಿಲ ಶ್ರೀಮಾನ್ ತಿರುವೆಂಗಡಯ್ಯನವರು ಆಂಧ್ರ ಪಂಡಿತರು ಪ್ರಾಚೀನ ಕಾವ್ಯಗಳನ್ನು ಹೇಳುವುದರಲ್ಲಿ ಅವರು ಉತ್ಸಾಹಿಗಳು ಮತ್ತು ನಿಪುಣರು ನಡತೆಯಲ್ಲಿ ಪರಿಶುದ್ಧರು ನಿಜವಾದ ವ್ಯ ದೈವಕ್ತರು ಅವರು ತೆಲುಗು ಮಿಡ್ಲ್ ಸ್ಕೂಲಿನ ಹೆಡ್ ಮಾಸ್ಟರು ಇದರ ಜೊತೆಗೆ ಕೆಲ ಮಂದಿ ವೈಶ್ಯ ಯುವಕರಿಗೆ ಗಮಕ ಹೇಳಿಕೊಡುತ್ತಿದ್ದರು ತೆಲುಗಿನಲ್ಲಿ ಕನ್ನಡದಲ್ಲಿದ್ದಂತೆ ಪ್ರಾಸುವು ಕವಿತ್ವದ ದೊಡ್ಡ ಲಕ್ಷಣ ತಿರುವೆಂಗಡಯ್ಯನವರು ಅದಕ್ಕೆ ಮನಸೋತಿದ್ದರು ಅವರ ಶಿಷ್ಯಲ್ಲಿ ಒಬ್ಬಾತ ಒಂದು ದಿನ ಅನುಕರಣ ಕವಿತ್ವವನ್ನು ಮಾಡಿದ್ದ ಹೀಗೆ ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡ ಡಾಂಡಬು ದಂಡಿಗಾ ಬಂಡಿಗಾ ಮೆಂಡಿ ವೆಲಸೆ ತೆರೆತೂರ್ಣ ಪರಿಪೂರ್ಣ ಪೂರ್ಣ ಗೂರ್ಣಿತಮಯಿ ಚೂರ್ಣಂಬು ನೂರ್ಣಂಬು ಪೂರ್ಣಮ ಪೂರ್ಣಮಯ್ಯೆ ಇದನ್ನು ನೋಡಿದ ಗುರುಗಳು ಇದಕ್ಕೆ ಅರ್ಥವೇನಯ್ಯ ಎಂದು ಕೇಳಿದರಂತೆ ಶಿಷ್ಯನು ತೆಲುಗಿನಲ್ಲಿಯೇ ಉತ್ತರ ಹೇಳಿದ ಇನ್ನೂ ಅರ್ಥ ಇಟ್ಟಿಲ್ಲ ಶಬ್ದಗಳನ್ನು ಮಾತ್ರ ಇಟ್ಟಿದ್ದೇನೆ ಅರ್ಥವನ್ನು ಆಮೇಲೆ ಜೋಡಿಸಬೇಕು ತಿರುವೆಂಗಡಯ್ಯನವರಿಗೆ ಒಳ್ಳೆಯ ಕಾವ್ಯವಸ್ತು ಹೊಳೆಯದಿದ್ದರೆ ಅವರು ಪ್ರೌಢ ಕಾರ್ಯವನ್ನೇ ಬರೆದಿರುತ್ತಿದ್ದರು ಅವರಿಗೆ ತಕ್ಕಮಟ್ಟಿನ ವಸ್ತು ದೊರಕಿದ್ದು ಅಲ್ಲಿನ ಅಮಲ್ದಾರರಿಗೆ ವರ್ಗವಾದಾಗ ಆ ಅಮಲ್ದಾರರು ಶ್ರೀ ಶೇಷಾದ್ರಿ ಅಯ್ಯಂಗಾರಿಯರೆಂಬುವರು ಕೌನ್ಸಿಲರ್ ಆಗಿ ಪ್ರಸಿದ್ಧರಾದ ಶ್ರೀ ಸಿ ಶ್ರೀನಿವಾಸ ಅಯ್ಯಂಗಾರಿಯರ ಸಹೋದರರು ಅವರು ಊರಿನಿಂದ ಹೊರಡುವ ಮುನ್ನ ಗೌರವಾರ್ಥವಾಗಿ ನಡೆದ ಮಹಾಸಭೆಯಲ್ಲಿ ತಿರುವೆಂಗಡಯ್ಯನವರು ತಮ್ಮ ಬೃಹತ್ ಪ್ರಬಂಧವನ್ನು ಓದಿದರು ಪ್ರಬಂಧದ ವಸ್ತು ಮುಖ್ಯವಾಗಿ ಎರಡು ಭಾಗವಾಗಿತ್ತು ಆಂಜನೇಯ ಸ್ವಾಮಿಯ ಗುಡಿಯ ಗುಡಿಗೆ ಗೋಬರ ಕಟ್ಟಿಸಿದ್ದು ನಾಗದಾಳಿ ಘಟಿಸಿದ್ದು ಇದರಲ್ಲಿ ಮೊದಲನೆಯದೇನೋ ಕಾವ್ಯ ವಸ್ತು ಎನ್ನಬಹುದು ಅದರಲ್ಲಿ ಆಂಜನೇಯ ಸ್ವಾಮಿಯ ಮಹಿಮೆ ಆತನು ಅರ್ಜುನನ ಧ್ವಜದಲ್ಲಿದ್ದುದು ಅನಂತರ ಮುಳಬಾಗಿಲಿನಲ್ಲಿ ಬಂದು ನೆಲೆಸಿದ್ದು ಆತನು ಅಲ್ಲಿ ನೆಲೆಸುವಂತೆ ಕೇಳಿಕೊಂಡ ರಾಜನು ಪ್ರತಿದಿನವೂ ತಪಸದೆ ಕೆದಗೆ ಹೂವಿನ ಅರ್ಚನೆ ಮಾಡಿಸುವುದಾಗಿ ಒಪ್ಪಿಕೊಂಡನು ಅಂದಿನಿಂದ ಆಂಜನೇಯ ಸ್ವಾಮಿಯು ಭಕ್ತರಿಗೆ ಕೆರೆಗೆ ಹೂವಿನ ರೇಖಿನ ಮೂಲಕವೂ ತೂಪಾರ್ತಿಯ ಅಂಗಾರದ ಮೂಲಕವೂ ಅವರವರ ಮ ಕೊಡುತ್ತಾ ಬಂದಿರುವುದು ಆಮೇಲೆ ಗೋಪುರ ಇಲ್ಲದಿದ್ದರೆ ಗುಡಿ ಶೋಭಾಯಮಾನವಾಗದೆಂಬ ಕೊರತೆ ಆ ಕೊರತೆಯನ್ನು ನಿವಾರಿಸುವುದಕ್ಕಾಗಿ ಶೇಷಾದ್ರಿ ಅಯ್ಯಂಗಾರ್ಯರು ಮಾಡಿದ ಮಹಾ ಅವರ ದೈವ ಭಕ್ತಿ ಮಹಾಜನಗಳ ಔದಾರ್ಯ ದ್ರವ್ಯ ಮಾಡಿದವರ ಮಹನೀಯತೆ ಇದೆಲ್ಲ ವರ್ಣಿತವಾಗಿತ್ತು ಪ್ರಬಂಧ ದ್ವಿತೀಯ ಭಾಗದಲ್ಲಿ ಆ ತಾಲೂಕಿನಲ್ಲೆಲ್ಲ ವಿಶೇಷವಾಗಿ ಹಬ್ಬಿ ಹರಡಿದ್ದ ಕಳ್ಳಿಗಳ ಅವಾಂತರ ಅವುಗಳಿಂದ ಪ್ರಯಾಣಕ್ಕೆ ಆಗಿದ್ದ ಕಷ್ಟ ಅವುಗಳ ಹಿಂದೆ ಅಡಗಿಕೊಳ್ಳುತ್ತಿದ್ದ ಕಳ್ಳಕಾಕರ ದುಷ್ಟತನ ಹಾವು ಗಪ್ಪೆಗಳ ಹರಿದಾಟ ಕಾಟಗಳು ಇವುಗಳನ್ನೆಲ್ಲ ನಾಶಪಡಿಸಿ ನಾಗದಾಡಿಯನ್ನು ನಿರ್ಮೂಲ ಮಾಡಬೇಕಾಗಿದ್ದರ ಅವಶ್ಯಕತೆ ಆ ಕಾರ್ಯಕ್ಕಾಗಿ ಸಿದ್ಧವಾದ ಗತಿಗಳು ಕೊಡಲಿಗಳು ಕುಡುಗೋಲುಗಳು ಮೊದಲಾದ ಆಯುಲ ಆಯುಧಗಳ ವರ್ಣನೆ ಮತ್ತು ಆ ಸಾಹಸಗಳ ಪ್ರಶಂಸೆ ಶ್ರೀರಾಮಚಂದ್ರನು ರಾವಣ ಸೈನ್ಯವನ್ನು ಧ್ವಂಸ ಮಾಡಿದಂತೆಯೂ ಅರ್ಜುನನು ಕೌರವ ಪಡೆಗಳನ್ನು ನಾಶಪಡಿಸಿದಂತೆಯೂ ಮಹೇಂದ್ರನು ಪರ್ವತಗಳ ಪಕ್ಷಗಳನ್ನು ತರಿದಂತೆಯೂ ಪರೇ ಪರಮೇಶ್ವರನು ತ್ರಿಪುರ ದಹನ ಮಾಡಿದಂತೆಯೂ ಆಯಿತೆಂದು ತಿರುವೆಂಗಾ ಡಯ್ಯನವರು ವರ್ಣಿಸಿದರು ಅದರಲ್ಲಿ ಅದೆಂಬುದ್ರಂಬುನ ಡೆಂದೆಂಬುದನ ಬೇರೊಂಡ್ರು ವೇರೊಂಡ್ರು ಬೇರೊಂಡ್ರು ಎಂಬೀ ರೀತಿಯ ಪ್ರಾಸಗಳು ಯಮಕ್ಕಗಳು ಪರಂಪರೆಯಾಗಿ ಹರಿದು ಬಂದಿದ್ದವು ಅದನ್ನು ಕೇಡಿ ಜನ ಮೆಚ್ಚಿ ಬೆಳಗಾಯಿತು ಒಟ್ಟಿನಲ್ಲಿ ಆಗ ನಮ್ಮ ದೇಶದಲ್ಲಿ ಪಾಂಡಿತ್ಯ ಉಳಿದಿತ್ತು ಅದಕ್ಕೆ ಬೆಲೆ ಕೊಡಬಲ್ಲವರು ಇದ್ದರು ಆ ಊರಿನಲ್ಲಿ ಮಂಗಳವಾರ ಸಂತೆಯ ದಿನವಾದದ್ದರಿಂದ ಸ್ಕೂಲುಗಳಿಗೆ ರಜೆ ಆ ಮಧ್ಯಾಹ್ನ ಎಲ್ಲ ಸ್ಕೂಲುಗಳ ಮೇಷ್ಟರುಗಳು ಊರಿನ ಮಧ್ಯ ರಂಗದಲ್ಲಿದ್ದ ತೆಲುಗು ಸ್ಕೂಲ್ ಕಟ್ಟಡದಲ್ಲಿ ಸೌಖ್ಯಕಾಯಿ ನೆಲೆಗಡೆಕಾಯಿಗಳನ್ನು ಮೆಲ್ಲುತ್ತ ಹರಟೆ ಹೊಡೆಯುವುದು ಪದ್ಧತಿ ಒಂದು ದಿನ ತಿರುವೆಂಗಡಯ್ಯನವರು ಪ್ರಾಸ್ತಾವಿಕವಾಗಿ ಯಾರೋ ರಚಿಸಿದೆಂದು ಹೇಳಲಾದ ಒಂದು ಪದ್ಯಾರ್ಥವನ್ನು ಹೇಳಿದರು ಹೀಗೆ ಕನ್ನಡ ಕವಿತಲು ವೆದವಲ ಚೊನೊಲವಲೆ ಜೋಲು ಬಡಿನ ತಿತ್ತೂಲು ಗದರ ಇದನ್ನು ಕೇಳಿದ ಕೂಡಲೇ ಅಲ್ಲಿದ್ದ ವೇಗಮಡಗು ಶೀನಪ್ಪನವರು ಸವಾಲಿಗೆ ಜವಾಬ್ದು ಹೇಳಿದರು ತೆಲುಗುನ ಕವಿತಲು ಕಮ್ಮಡಿ ಪುಲಗುಲವಲೆ ಮುಂಡ್ಳನೆ ಜರುಗುನು ಗದರ ಅಲ್ಲಿದ್ದ ಇನ್ನೊಬ್ಬರು ಆ ವೇದವಲಕ್ಕೂ ಈ ಮುಂಡ್ಳಕ್ಕೂ ಸರಿಪೊಯ ಎಂದರು ಎಂಬುದಕ್ಕೆ ಮುಳ್ಳುಗಳ ಎಂದಾದರೂ ಅರ್ಥವಾಗಬಹುದು ಮುಂಡೇರು ಎಂದಾದರೂ ಆಗಬಹುದು ಕೊಳ್ಳಿ ನರಸಿಂಗಾಚಾರ್ಯರು ನರಸಿಂಗಾಚಾರ್ಯರು ಗೋಪಿನಾಥಾಚಾರ್ಯರ ಶಿಷ್ಯರು ಮಹಾಗುರು ಭಕ್ತರು ಅವರ ಮುಖ್ಯ ಕವಿತೆ ಗುರುಗಳ ವರ್ಣನೆ ನರಸಿಂಗಾಚಾರ್ಯರ ವಿಷಯದಲ್ಲಿ ಕತೆಗಳು ಅನೇಕ ಅವೆಲ್ಲ ಬರೆಯ ಬರೆದರೂ ಪ್ರಕಟಿಸತಕ್ಕುವಲ್ಲ ಮಾದರಿಗಾಗಿ ಕುಹಕಕ್ಕೆ ಅವಕಾಶವಿಲ್ಲದ ಒಂದು ಕಥೆಯನ್ನು ಹೇಳುತ್ತೇನೆ ಗುರು ಶಿಷ್ಯರಿಬ್ಬರು ನಂಗಲಿ ಪ್ರಾಂತದ ಒಂದು ಗ್ರಾಮಕ್ಕೆ ಬೋಷನ್ ಭೋಜನಕ್ಕೆ ದಯ ಮಾಡಿಸಿದ್ದರು ಅಲ್ಲಿ ಹುಳಿತೊಬ್ಬೆ ಹಯಗ್ರಿವಾ ಹಾಲುಕಿರು ಆಂಬಡೆ ಇತ್ಯಾದಿ ಸಮೃದ್ಧ ಭೋಜನವಾಯಿತು ಮದ್ಯಾನ ಮೂರುವರೆ ನಾಲ್ಕು ಗಂಟೆಯ ಹೊತ್ತಿಗೆ ಅಲ್ಲಿಂದ ತಮ್ಮ ಊರಿಗೆ ಹಿಂದಿರುಗಿ ಹೊರಟರು ಹೊಟ್ಟೆಯಲ್ಲಿ ತಲೆಯ ಮೇಲೆ ಬೇಸಿಗೆಯ ಬಿಸಲು ಹೇಗೋ ಮೆಲ್ಲಗೆ ಕಾಲು ಹಾಕಿಕೊಂಡು ಒಂದೆರಡು ಮೈಲಿ ಬಂದರು ಆ ವೇಳೆಗೆ ಆಯಾಸವು ಸಹಿಸಲಾರದಷ್ಟು ಾಯಿತು ಆ ಸ್ಥಳದಲ್ಲಿ ಮುತ್ತುಗದ ಕಾಡು ಕಾಣಿಸಿತು ಅಗಲಗಲವಾದ ಎಲೆಗಳ ನರಳಿನಲ್ಲಿ ನೆಲದ ಮರುಳು ತಂಪಾಗಿ ಹಿತಕರವೆಂದು ತೋರಿತು ಆ ಸಂತೋಷದಲ್ಲಿ ಗುರು ಶಿಷ್ಯರಿಬ್ಬರಿಗೂ ಬರದೆ ಹೋಗಿ ಇಬ್ಬರು ಅವಸರವಸರವಾಗಿ ಅಲ್ಲಿ ದೇಹ ಕಳೆದುಕೊಂಡರು ಆಗ ನೀರಿನ ಯೋಚನೆ ಅಲ್ಲೆಲ್ಲಿಯೂ ನೀರು ಕಾಣಿಸಲಿಲ್ಲ ಅಂತ ಸಂದರ್ಭದ ಸಂದರ್ಭದಲ್ಲಿ ಯಾರಾದರೂ ಏನು ಮಾಡಿಯಾರೋ ಹಾಗೆಯೇ ಹುಟ್ಟ ಬಟ್ಟೆಯನ್ನು ಕೊಳೆತಾಕದಂತೆ ಮೇಲಕ್ಕೆತ್ತಿಕೊಂಡು ಗುರು ಶಿಷ್ಯರು ಕೊಂಚ ದೂರ ನಡೆದರು ಆಗ ಅಲ್ಲಿ ಒಂದು ಚೊಕ್ಕಟ್ಟವಾದ ಅಗಲವಾದ ಬಂಡೆ ಕಾಣಿಸಿತು ಆಚಾರ್ಯರು ಹಿಂದಿರುಗಿ ನೋಡಿ ಎಲ ಈ ಬಂಡಿ ನಾ ಕಂಡಿ ಶುದ್ಧಿಹಿ ಎಂದರು ಶಿಷ್ಯನು ಆಚಾರ್ಯ ನಿಮ ಕುಂಡಿ ನಾ ಶುದ್ಧಿಹಿ ಎಂದ ಶುದ್ಧಿಯಾದದ್ದು ಶುದ್ಧಿಕಾರಿ ಎಂದು ತತ್ವ ಉರಿಯುವ ದೀಪ ಇನ್ನೊಂದು ದೀಪವನ್ನು ಉರಿಸುತ್ತದೆ ಅಷ್ಟೇ ಈ ಕಥೆಯನ್ನು ವಾಸ್ತವಿಕವೂ ಕಾಲ್ಪನಿಕವೂ ನಾನು ಹೇಳಲಾರೆ ಅದು ಕಟ್ಟುಕತೆ ಎಂದಿಟ್ಟುಕೊಂಡರೂ ಸ್ವಭಾವ್ಯೋತಕವಾದದ್ದೆಂದು ಹೇಳಬಹುದು ನರಸಿಂಗಾಚಾರ್ಯರು ಗುರುಭಕ್ತಿಯಿಂದ ಒಂದು ಸಂದರ್ಭದಲ್ಲಿ ರಚಿಸಿದ ಕವಿತೆ ಇದು ಗೋಪಿನಾಥ ಗುರು ಗೋಪಿಚಂದನ ದಾರಿಣ್ ದಾರಿಣಂ ಅಂಗಾರ ತುಳಸಿಯುಕ್ತ ಆರ್ದ್ರ ಚಿಕ್ಕ ಪೇಠಾನ್ವಿತಂ ಚಿಕ್ಕ ಎಂದರೆ ಮೊಳಕಾಲಿನಿಂದ ಮೇಲಕ್ಕೆ ಉಡುವ ಸಣ್ಣ ಪಂಚೆ ಅದು ಒದ್ದೆಯಾಗಿತ್ತಂತೆ ಈ ಶ್ಲೋಕದ ಉತ್ತರಾರ್ಧಕ್ಕೆ ಹಲವು ಪಾಠಾಂತರಗಳುಂಟು ಸಗಡ್ಡಂ ಚುಡ್ಡಂಚ ವಕ್ರದಂತ ವಿರಾಜಿತಂ ಶತಛಿದ್ರ ಪಟವ್ಯಕ್ತ ದಂಡಕಾರಣ್ಯ ಶೋಭನಂ ಶತಛಿದ್ರ ಪಟವ್ಯಕ್ತ ದ್ವಯ ಮಂಡಿತಂ ಹೀಗೆಲ್ಲ ಕುಚೋದ್ಯಗಳು ನಡೆಯುತ್ತಿದ್ದ ಸಂಗತಿ ಗುರುಗಳ ಕಿವಿಗೆ ಬಿದ್ದಾಗ ಅವರು ಹೇಳಿದರು ಎಲಾ ನರ್ಸಿಂಗ್ ನರಸಿಂಗ್ಯಾ ಬೀದಿಗೆಳೆದು ತಂದು ಬಿಟ್ಟಲ್ಲೋ ಶಿಷ್ಯನು ನಾನು ಪೆಟ್ಟಾನ್ವಿತಂ ಎಂದು ಹೇಳಿದ್ದೇನೆ ಬಟ್ಟೆ ಮುಚ್ಚಿದ್ದೇನೆ ಗುರುಗಳೇ ಕೂಕದಿಂದ ಕೆಟ್ಟ ಜನ ಹೀಗೆಲ್ಲ ಮಾಡಿದ್ದಾರೆ ಎಂದರಂತೆ ಗುರುಗಳು ನಿನ್ನ ಡ್ಯಾಶ್ ಮೋಚಿತು ಎಂದು ಆಶೀರ್ವದಿಸಿದರಂತೆ ಕವಿತ್ವಾವೇಶ ಕವಿತ್ವಾವೇಶ ಹರಣ್ಯ ಹರಳೆಣ್ಣೆಯ ಹಾಗೆ ಅದು ಒಳಗೆ ಒಂದು ತೊಟ್ಟ ತೊಟ್ಟಿನಷ್ಟು ಇದ್ದರೂ ಸುಮ್ಮನಿರುವುದಿಲ್ಲ ಅದು ನಿಶೇಷವಾಗಿ ಹೊರಕ್ಕೆ ಬಂದ ಮೇಲೆಯೇ ನೆಮ್ಮದಿ ಒಳಗೆ ಉಳಿದುಕೊಂಡರೆ ಬಾದೆ ಅಪಾಯ ಒಂದು ಸಾರಿ ನಾನು ಈ ಉಪಮಾನವನ್ನು ಹೇಳಿದಾಗ ನನ್ನ ಸ್ನೇಹಿತರು ದಿವಂಗತ ಎಸ್ ಜಿ ಶಾಸ್ತ್ರಿಗಳವರು ತುಂಬ ಆಗ್ರಹಗೊಂಡು ನನಗೆ ಶಾಪವಿಟ್ಟದ್ದು ಜ್ಞಾಪಕವಿದೆ ಅಂದಿನಿಂದ ಬೇರೊಂದು ಉಪಮಾನ ಹುಡುಕುತ್ತಿದ್ದೇನೆ ಸಿಕ್ಕಿಲ್ಲ ಕ್ಷಮಿಸಬೇಕು ನಲವತ್ತು ಐವತ್ತು ವರ್ಷಗಳ ಹಿಂದೆ ಈ ವ್ಯಾಧಿಯು ಉಪಾಧ್ಯಾಯ ವರ್ಗದಲ್ಲಿ ಪ್ರಬಲವಾಗಿತ್ತು ಸಾವಿರದ ಒಂಬೈನೂರ ಹದ್ನಾಲ್ಕು ರಾವ್ ಬಹದ್ದೂರ್ ಎಂ ಶ್ಯಾಮರಾಯರವರು ವಿದ್ಯಾ ಇಲಾಖೆಯ ಮುಖ್ಯಸ್ಥರಾಗಿದ್ದಾಗ ಒಂದು ಪ್ರಸಂಗ ನಡೆಯಿತು ಅವರು ಯಾವುದೋ ಸ್ಕೂಲಿಗೆ ಹೋಗಿದ್ದಾಗ ಅಲ್ಲಿಯ ಉಪಾಧ್ಯಾಯರೊಬ್ಬರು ಐದಾರು ಪದ್ಯಗಳನ್ನು ಹೊಸದು ಅಚ್ಚು ಅವರಿಗೆ ಅರ್ಪಿಸಿದ್ದರು ಅದರಲ್ಲಿ ಮೊದಲನೆಯದು ಹೀಗಿತ್ತು ವರ ಶಾಮರಾಯ ನಿನ್ನಯ್ಯ ಹಿರಿಮೆಯ ನಾನೆ ಪೊಗಳ್ವೆ ವಿದ್ವಜ್ಜನರ ಚರಿಯದು ಕರಿನಾಡಿನ ಬೀಜಗಳಿಗೆ ನೀಂ ತವರುರೈ. ರೈ ಈ ಪದ್ಯಗಳನ್ನು ವಿಮರ್ಶೆ ಮಾಡಿ ನನ್ನ ಸ್ನೇಹಿತರು ವಾಜಪೇಯಿ ವೆಂಕಟಸುಬ್ಬಯ್ಯ ಒಂದು ಹಾಸ್ಯ ಲೇಖನವನ್ನು ಬರೆದರು ನಾನು ಅದನ್ನು ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಣ ಮಾಡಿದೆ ಅದಾಗಿ ಎರಡು ಮೂರು ದಿನ ಕಳೆದ ಮೇಲೆ ಶಾಮರಾಯರು ನಾನು ಒಬ್ಬರನ್ನೊಬ್ಬರು ಕಂಡಾಗ ಅವರು ಹೀಗೆಂದರು ಏನಪ್ಪ ನನಗೆ ಈ ಕಡೆಯೂ ಪೆಟ್ಟು ಆ ಕಡೆಯೂ ಪೆಟ್ಟು ಹೇಳಿದ ಮಾತನ್ನು ಮೇಷ್ಟರುಗಳು ಕೇಳುವುದಿಲ್ಲ ಇಂಥ ಅಭಾಸಗಳನ್ನು ಮಾಡುತ್ತಾರೆ ಇತ್ತಗಡೆ ನೀವು ಅದನ್ನು ಏನೋ ಹೋಗಲಿ ಎಂದು ಬಿಡುವುದಿಲ್ಲ ಯಾರೋ ಗುದ್ದಿ ಬರೆದಿದ್ದಾರೆ ನನ್ನನ್ನು ಏನು ಮಾಡಬೇಕೆಂದು ಹೇಳುತ್ತೀರಿ ಇದನ್ನು ಕೇಳಿ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟಿನಲ್ಲಿ ಸರ್ಕಿಟ್ ಮಾಡುತ್ತಿದ್ದಾಗ ಒಂದು ಸ್ಕೂಲ್ನಲ್ಲಿ ಸ್ವಾಗತಗೀತೆ ಹಾಡಿದರು ಕ್ಷೇಮವೇ ಶ್ರೀರಾವ್ ಬಹದ್ದೂರ್ ಶ್ಯಾಮರಾಯರೇ ಈ ಮಹಿಶೂರ ಕಲಾಧಾಮಕಾಯರೇ ಹುಡುಗರು ಮೊದಲಿನ ಸಾಲನ್ನು ಹಾಡುವ ದ ರಭಸದಲ್ಲಿ ಕ್ಷೇಮವೇ ಶ್ರೀರಾವ್ ಬಹದ್ ಬಹದ್ದೂರ್ ಶ್ಯಾಮರಾಯರೇ ಎಂದು ಬಿಡುತ್ತಿದ್ದರು ನಾನು ಆ ಮೇಷ್ಟರನ್ನು ಕರೆದು ಇದೆಲ್ಲ ಬೇಡಪ್ಪ ಇದು ಸರಿಯಲ್ಲ ಇದೆಲ್ಲ ಬೇಡ ಮಹಾರಾಜರು ವಯಸ್ಸರಾಯ್ ಅಂತವರು ಬಂದಾಗ ಇದನ್ನಿಟ್ಟುಕೊಳ್ಳಿ ಎಂದೆ ಅದಕ್ಕೆ ಉತ್ತರವಾಗಿ ಮೇಷ್ಟರು ಕ್ಷೇಮವೇ ಶ್ರೀ ಮಹಾರಾಜ ಚಾಮರಾಜರೇ ಎಂದು ಹೇಳಬಹುದೆಂದು ಸೂಚಿಸಿದರು ನಾನು ಅವರ ತಂಟೆಗೆ ಹೋಗಬೇಡಿ ಅವರು ಬಿಡಿ ಎಂದು ಹೇಳಿದೆ ನಮ್ಮ ಮೇಷ್ಟರುಗಳು ಒಳ್ಳೆಯವರು ಅವರ ಉದ್ದೇಶ ಉಚಿತವಾದದ್ದು ಅವರ ಸಂತೋಷಕ್ಕೆ ಭಂಗ ತರಬಾರದು ಶಾಮ ಕ್ಷೇಮ ಚಾಮ ಹೀಗೆ ಪ್ರಾಸಗಳು ಒತ್ತೊತ್ತಿಕೊಂಡು ಬಂದರೆ ಅವರ ಕವಿತ್ವದ ಚಟ ಕೆರಳಿ ಪೊಂಗುತ್ತದೆ ನಾವು ನಕ್ಕು ಅಂಗೀಕರಿಸಬೇಕು ವಜಪಂ ವೆಂಕಟಸುಬ್ಬಯ್ಯನವರಿಗೆ ಕವಿತ್ವವನ್ನು ವಿಮರ್ಶಿಸುವ ಚಟ ತೀವ್ರವಾಗಿತ್ತು ಅವರು ನಾನು ಒಂದು ಸಾರಿ ಮಾತನಾಡುತ್ತಿದ್ದಾಗ ದಿವಂಗತ ಖುಮಾಂಡೂರ್ ರಾಮಸ್ವಾಮಯ್ಯಂಗಾರ್ಯರ ಪ್ರಸ್ತಾವ ಬಂತು ರಾಮಸ್ವಾಮಯ್ಯಂಗಾರ್ಯರು ವಿದ್ವಾಂಸರು ಕಾಫ್ ಕಾವ್ಯೋತ್ಸಾಹಿಗಳು ರಾಮಾಭ್ಯುದಯ ಕಥುಸುಮಂಜರಿ ಮೊದಲಾದ ಕೆಲವು ಹಳಗನ್ನಡ ಕವಿಗಳನ್ನು ಪರಿಷ್ಕರಿಸಿ ಪ್ರಕಟಿಸಿದ್ದರು ಸ್ವತಃ ಕೆಲವು ಗ್ರಂಥಗಳನ್ನು ರಚಿಸಿದ್ದರು ಸಾತ್ವಿಕರು ಮತ್ತು ಸಾಧುಗಳು ಅವರನ್ನು ಕುರಿತು ನಾವಿಬ್ಬರೂ ಸೇರಿ ಅದರಲ್ಲಿ ವೆಂಕಟ ಸುಬ್ಬಯ್ಯನವರ ಭಾಗವೇ ಹೆಚ್ಚು ಮಾಡಿದ ಕವಿತೆ ಆಗ ಮಾಗಡಿಯಲ್ಲಿ ನಿಂತು ಸ ರಾಗದಿಂದ ಕವಿತ್ವ ಪಾಡಿದ ನಾಗಶಯನನ ಭಕ್ತ ಸ್ವಾಮಿ ಬುಧವರನು ಈಗಲೀ ಕಲ್ಯಾಣಪುರಿಯಲ್ಲಿ ಜಾಗವನು ಮಾಡಿ ಹನು ರಸಿಕರು ಪೋಂಗಿ ನೋಡುವುದಲ್ಲಿ ನಗುಮಗವುಳ್ಳ ಮಡಿಕೋಲನ್ ರಾಮಸ್ವಾಮಿಂಗಾರ್ಯರು ತೆಳ್ಳಗೆ ಎತ್ತರವಾಗಿ ಕಡ್ಡಿ ಕಡ್ಡಿಯಾಗಿದ್ದವರು ಆದರೆ ಸದಾ ಹಸನ್ ಮುಖಿ ಮತ್ತು ಶ್ರೀ ವೈಷ್ಣವರಲ್ಲಿ ಕೋಲ್ಮಡಿ ಪ್ರಸಿದ್ಧವಾದದ್ದು ವೆಂಕಟಸುಬ್ಬಯ್ಯನವರಿಗೆ ನೀತಿಶತಕಗಳ ಮೇಲೆ ಅಪಹಾಸ್ಯ ಸುರಿಯುವುದರಲ್ಲಿ ತುಂಬಾ ಸಂತೋಷ ಒಂದು ಹಣಕು ಶತಕವನ್ನು ರಚಿಸಬೇಕೆಂದು ಪ್ರಯತ್ನ ಇಜ್ಜಲ ಪುಡೀ ಬೆಳಗ ಗುಜ್ಜುತ್ತ ಫಲ್ಗಳನ್ನು ಬಾಯ ಮುಕ್ಕಳಿಸುತ್ತಂ ಕಜ್ಜಿಗೆ ಸಾಬೂನ್ ನಿಕ್ಕುತ್ತೆ ಮಜ್ಜನವಂ ಗೈದು ಸುಖಂ ಬಾಳೆಲೋ ಸುಮತಿ ಭಜ್ಜಿಯ ಬದನೆ ಕಾಯಿಂ ಸಜ್ಜಿಗೆಯಂ ಸೂಜಿ ತುಪ್ಪ ಬೆಲ್ಲಗಳಿಂದಂ ಗೊಜ್ಜುಗಳ ಮಾಲ್ಪ ಪರಿಯಂ ಅಜ್ಜಿಯ ಬಳಿಯಲ್ಲಿ ಕುಳಿತು ಕಲಿಯವ್ ಸುಮತಿ ಈ ಲೇಖನದಲ್ಲಿ ಕವಿತ್ವ ಎಂದರೆ ಪದ್ಯ ಕಟ್ಟುವುದು ಎಂದರ್ಥ ವೆಂಕಣ್ಣಯ್ಯನವರು ಕವಿಯಾಗಿದ್ದಾರೆಂಬುದು ನನ್ನ ಹೊರತು ಬಹುಶಃ ಯಾರಿಗೂ ತಿಳಿದಿರಲಾರದು ಅವರು ಕವಿ ಎಂಬ ವರ್ಣನೆಯನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಆದರೆ ಕವಿತ್ವದ ವಿಷಯದಲ್ಲಿ ಅವರು ಚೇಷ್ಟೆ ಮಾಡುತ್ತಿದ್ದುದು ಉಂಟು ಸಮೇ ತಮಾಷೆಯಾಗಿ ಯಾರ ವಿಷಯದಲ್ಲಿಯೇ ಆಗಲಿ ಅವರಿಗೆ ಈಶ್ಯ ಅಸೂಯೆಗಳು ಇರಲಿಲ್ಲ ಒಂದೊಂದು ಸಾರಿ ನಗಿಸುವ ಚಟ ಅವರಿಗೂ ಇತ್ತು ಅವರು ಬಹುಮಂದಿಗೆ ಪ್ರಿಯರಾಗಿದ್ದದ್ದಕ್ಕೆ ಅದು ಒಂದು ಕಾರಣವೆಂದು ನಾನು ಅಂದುಕೊಂಡಿದ್ದೇನೆ ಒಂದು ಸಾರಿ ಕನ್ನಡ ನಾಡ ವಿಷಯದಲ್ಲಿ ಕೊಂಚ ಕುಚೋದ್ಯ ಮಾಡಬೇಕೆನಿಸಿತು ಪ್ರಸಿದ್ಧರಾದ ಶಾಂತ ಕವಿಗಳ ರಕ್ಷಿಸು ಕರ್ನಾಟಕ ದೇವಿ ಎಂಬ ಹಾಡನ್ನು ಕೇಳಿದ ಮೇಲೆ ಯಾವದೋ ಪ್ರಸಂಗದಲ್ಲಿ ಹೊರಟದ್ದು ಹೀಗೆ ಭಕ್ಷಿಸು ಕರ್ನಾಟಕ ದೇವಿ ನೀ ಭಕ್ಷಿಸು ಕರ್ನಾಟಕ ದೇವಿ ಅಗ್ಗದ ಜೋಡದ ಬಕ್ಕರಿಗಳನ್ನು ಮುಗ್ಗಿದ ಮುದ್ದೆಗಳನ್ನು ಗುಗ್ಗುರಿ ಹುರುಳಿಗಳನ್ನು ಹಿಗ್ಗಿದ ಜಗ್ಗಿದ ದವಡೆಗಳಿಂದ ಭಕ್ಷಿಸು ಕರ್ನಾಟಕ ದೇವಿ ಇದರ ತಾತ್ಪರ್ಯವೇನೆಂದರೆ ದೇಶದ ಚರಿತ್ರೆ ದೊಡ್ಡದು ಕೀರ್ತಿ ದೊಡ್ಡದು ಅದರ ಇಂದಿನ ಜನದ ಬಾಳುವೆ ಆ ಗತವೈಭವಕ್ಕೆ ಹೊಂದಿಕೊಳ್ಳುವಂತಿಲ್ಲ ಅಷ್ಟು ದೊಡ್ಡ ಕೀರ್ತಿಗೆ ನಾವಿನ್ನು ಅರ್ಹರಾಗಬೇಕಾಗಿದೆ ಒಂದು ದಿನ ಚಿತ್ರಕವಿತ್ವವನ್ನು ಕುರಿತು ಮಾತನಾಡುತ್ತಿದ್ದೆವು ತೆಲುಗಿನಲ್ಲಿ ಇಂಥ ಸಾಹಿತ್ಯ ಅಪಾರವಾಗಿದೆ ನಿರೋಷ್ಯಮುಲು ನಿರ್ದಂತ್ಯುಲು ಹೀಗೆ ನಿಯಮ ಮಾಡಿಕೊಂಡು ಪದ್ಯ ಕಟ್ಟುವವರು ಅಲ್ಲಿ ಯಥೇಷ್ಟವಾಗಿ ಇದ್ದರು ಅದೇ ಪ್ರಸಂಗದಲ್ಲಿದ್ದಾಗ ನಾವು ಒಂದು ಒಗಟು ತಯಾರು ಮಾಡಿದೆವು ಒಗಟು ಮರ್ವಶ್ಯಂ ಕರಿ ಕೆಂದೂಳಿಯ ಕೂಳುತ್ತ ಕೂಡುತ್ತ ಗೋಂದಾಗಿಸುವ ರಂಧ್ರಧಿ ಸೇರುತ್ತಲದು ಷೀನೆಂದು ಹರಿಧ್ಯಾನ ಮಾಡಿಸುವ ಪುಡಿಯೇನೈ ಉತ್ತರ ಭಗವಂತಂ ನಾಲ್ಮೊಗಿಂ ನೆಗಡಿಯ ತಡೆಯಲ್ಕಸಾಧ್ಯಮಾಗಿರೆ ತಪದಿಂ ದೊಗೆಯಿಸಿ ಹೊಗೆಸೊಪ್ಪಂ ಸೊಗಯಿಸಿ ಸಸ್ಯದೋಳ್ ಪ್ರಶಸ್್ಯಂ ಇಷ್ಟಾದ ಮೇಲೆ ನಾನೊಂದು ಸವಾಲು ಹಾಕಿದೆ ವರ್ಗದ ಪಂಚಮಾಕ್ಷರಗಳನ್ನು ಅನುನಾಸಿಕಾಕ್ಷರಗಳನ್ನು ಬಿಟ್ಟು ನಸ್ಯದ ಮೇಲೆ ಒಂದು ಪದ್ಯ ಕಟ್ಟತಕ್ಕದ್ದು ಅದು ಆಯಿತು ಹೀಗೆ ದಸ್ಯದ ಬೂಗೋ ಸಗ್ಗದ ದೇವತೆಗಳ ಬಚ್ಚಲ ಗೃಹವೋ ಹಾಸ್ಯದ ಬೀಡು ಆ ಬುದಿಚತ್ತು ರಾಷ್ಟ್ಯದ ದಾವೇದ ದಾಕು ಚಿಟಿಕಿ ಚಿಟಿಕೆಯದಲ್ಲೇ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ನೆಲ್ಲು ಹುಲ್ಲು ಹಗ್ಗದ ಯುಗ ಕಚಗುಡಿಯ ಜುಂಜಿನ ಯುಗ ಹೊಂದಿತ್ತು ಆ ಯುಗದ ಉದಾಹರಣೆಗಳ ಮೇಲಿನವು ಈಗ ಆ ಯುಗ ಮುಗಿದು ಹೋಗಿದೆ ಎಂದು ತೋರುತ್ತದೆ ಆದರೂ ಸಂಪೂರ್ಣವಾಗಿ ಮುಗಿದಿರುವಂತೆ ಕಾಣುವುದಿಲ್ಲ ಕೆಲವು ವರ್ಷಗಳ ಹಿಂದೆ ಒಬ್ಬನೊಬ್ಬ ಮಂತ್ರಿಗಳ ಮನೆಯಲ್ಲಿ ಮದುವೆಯಾದಾಗ ಪ್ರಸಿದ್ಧ ಸಾಹಿತಿಗಳೊಬ್ಬರು ಹರಕೆಯ ಪದ್ಯಗಳನ್ನು ಹವಣಿಸಿ ಶ್ರವಣ ಮಾಡಿಸಿ ಒಂದೆರಡು ವರ್ಷ ಎಕ್ಸ್ಟೆನ್ಷನ್ ಸಂಪಾದಿಸಿಕೊಂಡರಂತೆ ಅದು ಸರಿಯಾದದ್ದೇ ಕಾವ್ಯವನ್ನು ಯಶಸ್ವಿಗೋಸ್ಕರವು ಹಣಕ್ಕೋಸ್ಕರವು ಲೌಕಿಕ ಅನುಸಂಧಾನಕ್ಕೋಸ್ಕರವು ಶಿವನ ಹೊರತು ಮಿಕ್ಕವರ ವಿನಾಶಕ್ಕೋಸ್ಕರವು ರಚಿಸತಕ್ಕದ್ದೆಂದು ಪಂಡಿತ ಪ್ರಕಾಂಡನಾದ ದಂಡಿಮ ಆಶೆಯನ್ನೇ ಪರವಾನ ಆಗಿ ಕೊಟ್ಟಿದ್ದಾನೆ ಕಳೆದು ಹೋದ ಅಥವಾ ಕಳೆದು ಹೋಗುತ್ತಿರುವ ಯುಗಗಳನ್ನು ನಾವು ವಿನೋದಕ್ಕಾಗಿ ನೆನೆದುಕೊಂಡು ನಕ್ಕಿದ್ದಾದ ಮೇಲೆ ಮರೆತು ಅದು ಮುಗಿದಿದ್ದರೂ ಕನ್ನಡ ಕಾವ್ಯಧಾರೆಗೇನು ಕುಂದು ಅದು ಹೊಸ ಹೊಸ ರೂಪಗಳಲ್ಲಿ ಮಹಾ ಪ್ರವಾಹವಾಗಿ ಹರಿಯುತ್ತಿದೆ ನಾವೆಲ್ಲ ಸಂತೋಷ